ಹೆಡ್ ಮಾಸ್ಟರ್ ರಾಯರು ಮುಲ್ಲಾರಿ ರಾಯರವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಗಣಿತ ಶಾಸ್ತ್ರ ಬೋಧಕರಾಗಿದ್ದು ಹೆಸರುವಾಸಿಯಾದವರು ಆ ಕಾಲದಲ್ಲಿ ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿದ್ದು ಬಡ್ತಿಗೆ ಅವಕಾಶವಿಲ್ಲದಿದ್ದ ವಿದ್ವಾಂಸರನ್ನು ವಿದ್ಯಾಭ್ಯಾಸದ ಇಲಾಖೆಗೆ ಹೈಸ್ಕೂಲ್ ಹೆಡ್ ಆಗಿಯೋ ಇನ್ಸ್ಪೆಕ್ಟರ್ ಆಗಿಯೋ ವರ್ಗಾಯಿಸಿ ಈ ಹೊಸ ಹುದ್ದೆಯಲ್ಲಿ ಬಡ್ತಿ ದೊರೆಯುವಂತೆ ಮಾಡುತ್ತಿದ್ದರು ಹಾಗೆ ಕೋಲಾರಕ್ಕೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ಬಂದವರು ಮಲ್ಹಾರಿ ರಾಯರು ಮಲ್ಹಾರಿ ತಂಜಾವೂರು ಕಡೆಯ ದೇಶಸ್ಥ ಬ್ರಾಹ್ಮಣರು ಸಾತ್ವಿಕರು ಮತ್ತು ಸರಳರು ಇಂಗ್ಲಿಷ್ ಬೋಧನೆ ಅವರು ಹೈಸ್ಕೂಲಿನಲ್ಲಿ ಪಾಠ ಹೇಳುತ್ತಿದ್ದುದು ಇಂಗ್ಲಿಷ್ ಸಾಹಿತ್ಯದ ಒಂದು ಭಾಗವನ್ನು ಅವರ ಮುಖ್ಯ ಶಾಸ್ತ್ರ ಗಣಿತವಾದರೂ ಇಂಗ್ಲಿಷ್ ಸಾಹಿತ್ಯದಲ್ಲಿಯೂ ಅವರು ಕೃತ ಪರಿಶ್ರಮರಾಗಿದ್ದರು ಅವರ ಪಾಠಕ್ರಮ ರೂಡಿಯಲ್ಲಿ ಸಾಮಾನ್ಯವಾಗಿದ್ದದ್ದು ವಿದ್ಯಾರ್ಥಿ ಪಾಠಕ್ರ ವಾಕ್ಯಗಳನ್ನು ಕ್ಲಾಸಿನಲ್ಲಿ ನಿಂತು ಓದಬೇಕು ಪದಗಳ ಉಚ್ಚಾರಣೆ ಪಾದ ವಿರಾಮ ಅರ್ಧ ವಿರಾಮ ಪೂರ್ಣ ವಿರಾಮ ಚಿಹ್ನೆಗಳ ಸ್ಥಾನದಲ್ಲಿ ವಿರಾಮ ಸೂಚಿಸುವುದು ಧ್ವನಿಯ ಏರಿಳಿತಗಳು ಇದನ್ನೆಲ್ಲ ತನ್ನ ಓದಿನಲ್ಲಿ ತೋರಿಸಬೇಕು ಇದಾದ ನಂತರ ಶಬ್ದಾರ್ಥ ಆಮೇಲೆ ಪ್ರಯೋಗ ವಿಶೇಷ ಇದೇನೇ ಮುಲ್ಹಾರಿ ರಾಯರು ಅನೂಾನವಾಗಿ ನಡೆಸಿಕೊಂಡು ಬಂದರು ಆದರೆ ಅವರ ಪಾಠ ಯಂತ್ರವತ್ತಾಗಿ ರಸಶೂನ್ಯವಾಗಿ ನಡೆಯಿತೆಂದು ತಿಳಿಯತಕ್ಕದ್ದಲ್ಲ ಅವರು ಪಾಠ ವಿವರಣೆಯಲ್ಲಿ ಉಪಕಥೆಗಳನ್ನು ಉದಾಹರಣೆಗಳನ್ನು ಕೊಟ್ಟು ಪಾಠಕ್ಕೆ ಕಳೆ ಏರಿಸುತ್ತಿದ್ದರು ವಿದ್ಯಾರ್ಥಿ ಏನಾದರೂ ತಪ್ಪು ಹೇಳಿದರೆ ಏನು ಓದು ಬದನೆಕಾಯಿ ಎನ್ನುವರು ಇದೊಂದೇ ಅವರಿಗೆ ಬರುತ್ತಿದ್ದ ಬೈಗುಳದ ಮಾತೆಂದು ತೋರುತ್ತದೆ ಯಾರ ಮೇಲೆ ಕೊಬ್ಬು ಬಂದರೂ ಬದನೆಕಾಯಿ ಎನ್ನುವರು ಇದು ನಮಗೆಲ್ಲ ಒಂದು ವಿನೋದ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 ಬೋನಿನಲ್ಲಿ ಹುಲಿ ಓಡಾಡುವ ಹಾಗೆ ಎಂದರು ಇನ್ನಬರು ಬೋನೇನೋ ಸರಿ ಆದರೆ ಅದು ಹುಲಿಯಲ್ಲ ದನ ಎಂದರು ಈಗ ಒಂದು ಪ್ರಸಂಗ ನಾನು ವಾಸವಾಗಿದ್ದದ್ದು ಹೈಸ್ಕೂಲ್ ಹಾಸ್ಟೆಲಿನಲ್ಲಿ ಆ ಹಾಸ್ಟೆಲಿನಲ್ಲಿ ಎರಡು ವಿಭಾಗ ಒಂದರಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳು ಇನ್ನೊಂದರಲ್ಲಿ ನಾರ್ಮಲ್ ಸ್ಕೂಲ್ ವಿದ್ಯಾರ್ಥಿಗಳು ಆ ಎರಡು ಭಾಗಗಳಿಗೂ ಯಾವಾಗಲೂ ಪೈಪೋಟಿ ನಾವು ವಯಸ್ಸಿನಲ್ಲಿ ಚಿಕ್ಕವರು ಸಂಸಾರದ ಬಂಧನಕ್ಕೆ ಸಿಕ್ಕಿಕೊಳ್ಳದವರು ನಾರ್ಮಲ್ ಸ್ಕೂಲಿನವರು ಮೇಷ್ಟ್ಯರು ಗೆರಿಯಲ್ಲಿದ್ದವರು ವಯಸಾದವರು, ಸಂಸ್ಕಾರಕ್ಕೆ ಗಂಟು ಬಿದ್ದವರು ಈ ಎರಡು ವರ್ಗಗಳಿಗೂ ಇದ್ದ ವೈಷಮ್ಯ ಆಗಾಗ ಹೊರಬೀಳುತ್ತಿತ್ತು ಆಗ ನೀರು ಕುಡಿಯುವುದಕ್ಕಾಗಿ ಹಿತ್ತಾಳೆ ತಗಡಿನ ಲೋಟ ಬಟ್ಟಲುಗಳನ್ನಿಟ್ಟಿದ್ದರು ಹಸ್ಕುಲಿನವರಾದ ನಾವು ಊಟವಾಗಿ ಹೊರಗೆ ಬಂದ ಮೇಲೆ ಹಿತ್ತಾಳೆಯ ಲೋಟಗಳನ್ನು ಹಿಡಿದುಕೊಂಡು ಬಂದು ಕ್ಯಾಚ್ ಆಟ ಈ ಅವಾಂತರದಲ್ಲಿ ಕೆಲವು ಲೋಟಗಳು ನಗ್ಗಿ ಹೋಗುತ್ತಿದ್ದವು ಇನ್ನು ಕೆಲವು ನಾರ್ಮಲ್ ಸ್ಕೂಲ್ ಮೇಸ್ಟರುಗಳ ತಲೆಯ ಮೇಲೆ ಬೀಳುತ್ತಿದ್ದವು ನಾವು ದುಷ್ಟರೆಂದು ಅವರ ಪುಕಾರು ಅಡಿಗೆ ಮಾಡುತ್ತಿದ್ದವರು ದೇವರಾಯ ಸಮುದ್ರದವರು ವೆಂಕಟರಾಮಯ್ಯ ಮೊದಲವರು ಅವರಿಗೆ ನಾನು ಸಮೀಪ ಗ್ರಾಮದವನಾದದ್ದರಿಂದಲೂ ಅವರು ನನ್ನ ತಾತಂದಿರ ಪ್ರಸಿದ್ಧಿಯನ್ನು ಕೇಳಿದ್ದವರಾದದ್ದರಿಂದಲೂ ಅವರಿಗೂ ನನಗೂ ಅಷ್ಟೇ ಅಲ್ಲದೆ ನಾನು ಹಾಸಲಿನ ಹೈಸ್ಕೂಲು ವಿಭಾಗಕ್ಕೆ ಪರ್ಫೆಕ್ಟ್ ಎನಿಸಿಕೊಂಡಿದ್ದೆ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 ಸಂಜೆ ಐದು ಗಂಟೆಗೆ ಅಡಿಗೆಯವರು ಬಂದು ರಾತ್ರಿ ಅಡಿಗೆಯ ಕೆಲಸವನ್ನು ಮುಗಿಸಿ ಬಡಿಸುವ ಹೊತ್ತಿನಲ್ಲಿ ಸಿದ್ಧ ಮಾಡಿಟ್ಟಿದ್ದ ಚಟ್ನಿಯನ್ನು ತೆಗೆದುಕೊಳ್ಳಲು ಹೋಗುವರು ಏನಾಯ್ತು ಅಲ್ಲಿದ್ದ ಚಟ್ನಿಯ ಮುದ್ದೆ ನಾನೇನು ಕಂಡೆ ಚಟ್ನಿ ಅಲ್ಲಿತ್ತೇನು ಅಲ್ಲಿ ಯಾಕೆ ಹೀಗೆ ಅಡಿಗೆಯವರಿಗೂ ನಮಗೂ ತಕರಾರು ಉಯ್ಯಾಲೆ ಇದು ಸಾಲದೋ ಎಂಬಂತೆ ಇನ್ನೊಂದು ಪುಂಡಾಟದ ಆರೋಪಣೆ ಕೋಲಾರದಲ್ಲಿ ನೀರಿನ ಕಷ್ಟ ಆಗ ಆದ್ದರಿಂದ ಕುಡಿಯೋ ನೀರನ್ನು ಕೆರೆಯಂಗಳದ ಬಾವಿಯಿಂದ ಸೇರಿ ತರುವುದಕ್ಕಾಗಿ ಹಾಸ್ಟೆಲಿನಲ್ಲಿ ದಪವಾದ ಕೆ ತೆಂಗಿನ ನಾರಿನ ಹಗ್ಗಗಳನ್ನಿಟ್ಟಿದ್ದರು ಆದರೆ ಹಾಸ್ಟೆಲಿನ ಹಿಂಭಾಗದಲ್ಲಿ ದೊಡ್ಡ ಗಂಗರೇಣಿ ಮರಗಳು ಹುಸೆ ಮರಗಳು ಇದ್ದವು ನಾವು ಆ ಹಗ್ಗಗಳನ್ನು ಈ ಮರಗಳ ರೆಂಬೆಗೆ ಕಟ್ಟಿ ಉಯ್ಯಾಲೆ ಆಡುತ್ತಿದ್ದುದುಂಟು ಅಡಿಗೆಯವರು ಕೂಗಿಕೊಳ್ಳುವರು ನಾವು ಇನ್ನೂ ಕೂಗುವೆವು ಕಡೆಗೆ ಒಂದು ದಿನ ಆ ಹಗ್ಗಗಳು ಮೂರು ನಾಲ್ಕು ತುಣುಕುಗಳಾಗಿ ನೀರು ತರಲಾಗದೆ ಹೋಯಿತು ಆಗ ಹೆಡ್ ಮಾಸ್ಟರ್ ಮಲ್ಹಾರಿ ರಾಯರಲ್ಲಿ ತಕರಾರು ಅವರೇ ಹಾಸ್ಟೆಲ್ನ ಅಧ್ಯಕ್ಷರು ಇದಕ್ಕೆ ಹಿಂದೆ ಹೈಸ್ಕೂಲು ವಿದ್ಯಾರ್ಥಿಗಳು ಮಲ್ಹಾರಿ ರಾಯರಲ್ಲಿ ತಮ್ಮ ಊಟದ ಪರಿಟವಣೆಯನ್ನು ಕುರಿತು ನಾಲ್ಕಾರು ಬಾರಿ ದೂರು ಹೇಳಿದ್ದರು ಈ ಅಕ್ಕಿ ಬೆಂದೇ ಇರಲಿಲ್ಲ ತುಪ್ಪ ಗಷ್ಟುವಾಸನೆ ಕೊಳಕು ತರಕಾರಿ ಮಲ್ಹಾರಿ ಏನು ತಿನ್ನುತ್ತಿರೋ ನೀವು ಹುಡುಗರು ದಿನಾಗಲೂ ಹೇಳುತ್ತಲೇ ಇದ್ದೀರಲ್ಲ ನಮಗೆ ಹೊಟ್ಟೆ ಆಗಿದೆ ಸರ್ ಅಲ್ಲವೋ ನಾನು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 ಅಂದು ಸಂಜೆ ಗುಂಪು ಸೇರಿತು ಹೈಸ್ಕೂಲ್ ವಿಭಾಗದವರು ನಾರ್ಮಲ್ ಸ್ಕೂಲ್ ವಿಭಾಗದವರು ಅಡಿಗೆಯವರು ಆಡುಗಳು ಆಳುಗಳು ನಾರ್ಮಲ್ ಸ್ಕೂಲಿನವರು ಅಡಿಗೆಯವರು ನಮ್ಮ ಮೇಲೆ ವಿಷ ಆಳುಗಳು ಮುಸು ಒಬ್ಬರ ಮುಖ ಒಬ್ಬರನ್ನು ನೋಡಿಕೊಳ್ಳುತ್ತಿದ್ದರು ಮಲ್ಹಾರಿ ಎಲ್ಲವನ್ನೂ ತಾಳ್ಮೆಯಿಂದ ಕೇಳಿದರು ನಡು ತಾವೇ ಪ್ರಶ್ನೆ ಕೇಳಿ ವಿವರಗಳನ್ನು ತಿಳಿದುಕೊಂಡರು ಅವರ ತೀರ್ಮಾನ ಹೀಗೆ ಹೈಸ್ಕೂಲ್ ವಿಭಾಗದ ಕೆಲ ವಿದ್ಯಾರ್ಥಿಗಳು ತುಂಟಾಟ ನಡೆಸಿದ್ದಾರೆ ಅವರಿಗೆ ಎರಡೆರಡು ರೂಪಾಯಿ ಜುಲ್ಮಾನೆ ಆ ಹಣದಿಂದ ಹಗ್ಗವನ್ನು ಕೊಂಡುಕೊಳ್ಳತಕ್ಕದ್ದು ರಿಯಾಯಿತಿ ನಾನು ಪರ್ಫೆಕ್ಟ್ ನಮ್ಮ ಮೇಲೆ ಬಂದ ದಂಡನೆಗಾಗಿ ನಾನು ಜವಾಬು ಹೇಳಬೇಕಾಯಿತು ನಾನು ಸಾರ್ ನಿಜವಾದ ನಿಜವಾಗಿ ನಾವು ತಪ್ಪು ಮಾಡಿದವರಲ್ಲ ನೀವೇನೋ ತೀರ್ಮಾನ ಕೊಟ್ಟಿರಿ ಅದರ ಮೇಲೆ ನಮ್ಮ ಮಾತಿಲ್ಲ ಆದರೆ ಒಂದು ರಿಯಾಯಿತಿ ಕೇಳುತ್ತೇವೆ ಏನದು ನಮ್ಮ ಹೆಸರುಗಳನ್ನು ನೋಟಿಸ್ ಬೋರ್ಡಿನಲ್ಲಿ ಹಾಕಿಸಬೇಕು ಅಯ್ಯೋ ಹುಚ್ಚ ಎಲ್ಲಾದರೂ ಉಂಟೆ ಹೀಗೆ ಕೇಳುವುದು ಅವಮಾನವಲ್ಲವೇನೋ ನಿಜವಾಗಿ ಮಾಡಿದರೆ ತಾನೆ ಸರ್ ನಮಗೆ ಅವಮಾನ ವಿ ಆರ್ ಮಾರ್ಟಿಸ್ ಮಲ್ಹಾರಿ ರಾಯರು ಆ ಹೊತ್ತು ನಕ್ಕಷ್ಟು ಎಂದು ನಕ್ಕಿರಲಾರರು ನನ್ನ ಕೋರಿಕೆಯನ್ನು ನಡೆಸಿದರು ಹದಿನೈದು ಇಪ್ಪತ್ತು ವರ್ಷ ಕಳೆದ ಮೇಲೆ ಸಹ ಜುಲ್ಮಾನಿಯ ನೋಟಿಸು ಬೋ ಬೋರ್ಡಿನ ಮೇಲಿದ್ದದ್ದನ್ನು ನಾನೇ ನೋಡಿದೆ ಮಲ್ಹಾರಿ ರಾಯರು ತುಂಬ ಒಳ್ಳೆಯವರು ವಿದ್ಯಾರ್ಥಿಗಳಲ್ಲಿ ನೈಜವಾತ್ಸಲ್ಯವಿದ್ದವರು